ಶ್ರೀಗುರುಭ್ಯೋ ನಮಃ ಹರಿ ಓಣೇಶಯ ನಮಃ ಶಂಕರ ಶಂಕರಾಚಾರ್ಯ ಕೇಶವಂ ಬಾಧಾರಯಣ ಸೂತ್ರಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃಸ್ಮೃತಿಪುರಲಾ ನಮವತ್ಪಾದ ಶಂಕರ ಲೋಕ ಶಂಕರ ಆದಿಶಂಕರತ್ಪಾದ್ಯರನ್ನ ನಮಸ್ಕರಿಸುತ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದಧಗಳಲ್ಲಿ ವಂದಿಸುತ್ತಾ ವೇದಾಂತ ವಾರಧಿಗಳಾದ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ್ಮಣ್ಯ ಶರ್ಮ ನಮಿಸುತ್ತಾ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧವನ್ನು ನೋಡೋಣ ಇಪ್ಪತ್ತೊಂದನೇ ಶ್ಲೋಕ ದೇಹೇಂದ್ರಿಯ ಗುಣಾನ್ ಕರ್ಮಾಣ್ಯಮಲೇ ಸಚ್ಚಿದಾತ್ಮನೀ ಅಧ್ಯಸ್ಯಂತಿ ಅವಿವೇಕೇನ ಅಧ್ಯಸ್ಯಂತಿ ಅವಿವೇಕೇನ ಗಗನೇ ನೀಲತಾದಿವತ್ ಅಂದರೆ ಗಗನೇ ನೀಲತಾದಿವತ್ ಆಕಾಶದಲ್ಲಿ ನೀಲ ವರ್ಣವೇ ಮುಂತಾದವನ್ನು ಆರೋಪಿಸುವಂತೆಯೇ ಆಕಾಶವು ನೀಲಿ ಬಣ್ಣ ಅಂತೇಳಿ ಹೇಳ್ತಾರೆ ಆಕಾಶದ ಬಣ್ಣ ಯಾವುದು ನೀಲಿ ಅಂತೇಳಿ ಆದರೆ ಯಥಾರ್ಥವಾದವು ಆಕಾಶ ಖಾಲಿಯಾಗಿದೆ ಅನಂತವಾದ ಆಕಾಶದಲ್ಲಿ ಕೊನೆಗೆ ನಮಗೆ ನೀಲಿಯಾಗಿ ಕಾಣಿಸ್ತದೆ ಹೊರತು ನಿಜವಾಗಿ ಅವಕಾಶಕ್ಕೆ ನಮ್ಮ ಹತ್ತಿರವೇ ಅವಕಾಶ ಇದೆ ಖಾಲಿಯಾಗ ಅದಕ್ಕೆ ಬಣ್ಣ ಇದೆಯಾ ಇಲ್ಲ ಆದರೆ ಅದು ವೃತ್ತ ಆರೋಪ ಅಷ್ಟೇ ಅದೇ ರೀತಿಯಲ್ಲಿ ಹೇಗೆ ಆಕಾಶದಲ್ಲಿ ನೀಲವರ್ಣವೇ ಮುಂತಾದವನ್ನು ಆರೋಪಿಸ್ತಾರೋ ಅದೇ ರೀತಿಯಲ್ಲಿ ದೇಹೇಂದ್ರಿಯ ಗುಣಂ ದೇಹೇಂದ್ರಿಯಗಳ ಧರ್ಮಗಳನ್ನು ಕರ್ಮ ಕರ್ಮಾಣಿ ಅಮಲೇ ಸಚ್ಚಿದಾತ್ಮನೇ ದೇಹೇಂದ್ರಿಯಗಳ ಧರ್ಮಗಳನ್ನು ಕರ್ಮಗಳನ್ನು ಅಮಲನಾದಂತಹ ಮಲರಹಿತನಾದ ನಿರ್ಮಲನಾದಂತಹ ಸಚ್ಚಿದಾತ್ಮನಲ್ಲಿ ಸತ್ ಆತ್ಮನಲ್ಲಿ ಅವಿವೇಕದಿಂದ ಅಧ್ಯಸ್ಥ ಅಧ್ಯಸ್ಯಂತಿ ಅವಿವೇಕೇನ ಅವಿವೇಕದಿಂದ ಅಧ್ಯ ಮಾಡ ಮಾಡ್ತಾರೆ ಆರೋಪಿಸ್ತಾ ಇದ್ದಾರೆ ಅಂಥೇಳಿ ಆತ್ಮನಲ್ಲಿ ಯಾವುದನ್ನು ದೇಹೇಂದ್ರಿಯಗಳ ಧರ್ಮಕರ್ಮಗಳನ್ನು ಆತ್ಮನಿಗೆ ಆರೋಪಿಸ್ತಾರೆ ಅವನ ಧರ್ಮ ಹೀಗೆ ಅವನ ಕರ್ಮ ಹೀಗೆ ಅಂಥೇಳಿ ಅದು ಆತ್ಮನದ್ದಲ್ಲ ಕೇವಲ ದೇಹೇಂದ್ರಿಯಗಳ ಧರ್ಮಕರ್ಮಗಳು ಆದರೆ ವೃಥ ಅದನ್ನು ಆತ್ಮನಲ್ಲೇ ಆರೋಪಿಸ್ತಾ ಹೇಗೆ ಆಕಾಶಕ್ಕೆ ನೀಲಿ ಬಣ್ಣ ಅಂತೇಳಿ ಆರೋಪಿಸಿದೆ ಹಾಗೆಯೇ ಆಕಾಶದಲ್ಲಿ ನೀಲಿ ಮುಂತಾದ ಬಣ್ಣಗಳನ್ನು ಆರೋಪಿಸುವಂತೆ ದೇಹ ಇಂದ್ರಿಯ ಗುಣ ಕರ್ಮಗಳನ್ನು ದೇಹ ಇಂದ್ರಿಯಗಳ ಗುಣಕರ್ಮಗಳನ್ನು ನಿರ್ಮಲನಾದ ಸಚ್ಚಿದಾತ್ಮನಲ್ಲಿ ಅಜ್ಞಾನಿಗಳು ಅವಿವೇಕದಿಂದ ಅಧ್ಯಾಸ ಮಾಡುತ್ತಾರೆ ಆರೋಪಿಸ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಇಪ್ಪತ್ತ ಶ್ಲೋಕ ಈ ಆತ್ಮಬೋಧದಲ್ಲಿ ಬಹಳ ಗಹನವಾಗಿರತಕ್ಕಂತಹ ವಿಚಾರಗಳು ಅದನ್ನು ಸುಲಲಿತವಾಗಿ ಉಪಮೆಯೊಂದಿಗೆ ಹೇಳ್ತಾರೆ ಶಂಕರಾಚಾರ್ಯರು ಹೋಲಿಕೆಗಳೊಂದಿಗೆ ದೇಹೇಂದ್ರಿಯ ಗುಣಾನ್ ಕರ್ಮಾಣ್ಯಮಲೇ ಸಚ್ಚಿದಾತ್ಮನಿ ಅಧ್ಯಸ್ಯಂಚ ವಿವೇಕೇ ನಗನೇ ನೀಲತಾದಿವತ್ ಅಂಥೇಳಿ ಅಂದರೆ ಆಕಾಶ ನೀಲಿಯಾಗಿದೆ ಅಂತೇಳಿ ಹೇಳುವ ಹಾಗೆ ಆತ್ಮಜ್ಞಾನವನ್ನು ಅರಿಯದಂತಹ ಅಜ್ಞಾನಿಗಳು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದಂಥ ಆತ್ಮನ ಮೇಲೆ ದೇಹೇಂದ್ರಿಯಗಳ ಗುಣಕರ್ಮಗಳನ್ನು ಆರೋಪಿಸ್ತಾರೆ ವಿವೇಚನಾ ಶೂನ್ಯರಾದರಿಂದ ಅಜ್ಞಾನಿಗಳು ದೇಹ ಮನಸ್ಸು ಮತ್ತು ಬುದ್ಧಿಯ ಗುಣದೋಷಗಳನ್ನು ನಿತ್ಯ ಶುದ್ಧನಾದಂಥ ಪರಮಾತ್ಮನ ಮೇಲೆ ಆರೋಪಿಸ್ತಾರೆ ಆ ಆತ್ಮನನ್ನೇ ಸಕಲ ಗುಣದೋಷಭರಿತನೆಂದು ತಿಳಿದು ಮರಳಾಗಿ ಭ್ರಾಂತಿ ಹೊಂದುತ್ತಾರೆ ನೋಡಿ ಷಡ್ಗುಣ ಪರಿಪೂರ್ಣನು ಅಥವಾ ಸಕಲ ಗುಣ ಪರಿಪೂರ್ಣ ಅಂತೇಳಿ ಎಲ್ಲ ಪರಮಾತ್ಮನ ಹೇಳ್ತಾರೆ ನಿಜವಾಗಿ ಗುಣ ದೋಷಗಳು ಯಾವುದೂ ಇಲ್ಲ ಅದರ ಬಾಧೆ ಇಲ್ಲ ಲಾಭಾಲಾಭ ಜಯ ಜಯ ಯಾವುದೂ ಇಲ್ಲ ಆತ್ಮನಿಗೆ ಪರಮಾತ್ಮನಿಗೆ ಆದರೆ ಅಜ್ಞಾನಿಗಳು ವಿವೇಕ ಶೂನ್ಯರಾದಿರತಕ್ಕಂಥವರು ಆ ವಿವೇಕಗಳು ಮಾತ್ರ ಆ ರೀತಿ ಗುಣ ದೋಷ ಭರಿದನಾದವ ಅಂತೇಳಿ ಮರಳಾಗಿ ಹೇಳ್ತಾರೆ ಭ್ರಾಂತಿಗೊಳ್ತಾರೆ ನಿಜವಾಗಿಯೂ ಬಣ್ಣವಿಲ್ಲದ ಆಕಾಶದಲ್ಲಿ ನೀಲಿ ಬಣ್ಣವನ್ನು ಆರೋಪಿಸ್ತಕ್ಕಂತಹ ಮಕ್ಕಳ ಅಜ್ಞಾನದಂತೆಯೇ ಆಗಿದೆ ಈ ಅಜ್ಞಾನವು ಕೂಡ ಮಕ್ಕಳಿಗೆ ನೋಡಿ ಚಂದ್ರ ಹ್ಞೂ ಚಂದ್ರನ ಒಂದು ಹಣ್ಣು ಆಕಾಶದಲ್ಲಿರ್ತಕ್ಕಂತಹ ಅಂಥೇಳಿ ಮೋಸ ಮಾಡಿದ ಹಾಗೆ ಅಥವಾ ಮಕ್ಕಳು ತಿಳ್ಕೊಂಡ ಹಾಗೆ ಆಗ್ತದೆ ಅಂಥೇಳಿ ಯಾವುದು ಆತ್ಮನ ಮೇಲೆ ಆರೋಪಿಸಿದರೆ ಈ ಧರ್ಮ ದೇಹ ದೇಹ ಧರ್ಮವನ್ನು ದೇಹ ಕರ್ಮಗಳನ್ನು ಆತ್ಮನ್ನು ಮಾಡುವ ಅಂತೇಳಿ ಹೇಳಿದರೆ ಅದು ಕೇವಲ ಅವಿವೇಕವೇ ಸರಿ ಕೇವಲ ಅದು ದೇಹ ಇಂದ್ರಿಯಗಳು ಪ್ರವರ್ತಿಸ್ತಕ್ಕಂಥದ್ದು ಮಾಡತಕ್ಕಂಥ ಕರ್ಮಗಳು ಧರ್ಮ ಆಚರಣೆ ಎಲ್ಲ ಕೂಡ ನೀಲಿ ಬಣ್ಣವೇ ಅಲ್ಲ ಅದರ ನಿಮ್ಮ ಆಕೃತಿ ಹಾಂ ಅಂದರೆ ಕತ್ತಲು ಕವಿದಿರತಕ್ಕಂಥದ್ದು ಧೂಡುಭರಿತವಾಗಿರುವಂಥದ್ದು ಮೊದಲಾದ ಎಲ್ಲ ಆಕಾಶದ ಗುಣದೋಷಗಳೇ ಅಂಥೇಳಿ ನಮ್ಮ ಭಾವನೆ ನೀಲಿ ಬಣ್ಣ ಮಾತ್ರ ಅಲ್ಲ ಬಾಕಿ ಎಲ್ಲ ಕೂಡ ಅದರ ನಿಮ್ಮ ಆಕೃತಿ ಅಂದರೆ ಈಗ ಉಬ್ಬಿರತಕ್ಕಂಥದ್ದು ಅಂದರೆ ಹೊರಮುಖವಾಗಿ ಉಬ್ಬುವಂಥದ್ದು ಅಂದರೆ ಒಳಮುಖವಾಗಿ ತಗ್ಗಿ ಕಾಣುವಂಥದ್ದು ನಿಮ್ಮ ಆಕೃತಿ ಪೀನಾ ಅಂದರೆ ಉಬ್ಬು ಕಾಣುವಂಥದ್ದು ಇದು ತಗ್ಗಿದಾಗಿ ಕಾಣ್ತದೆ ಆಕಾಶ ಹ್ಞೂ ಮಧ್ಯಭಾಗದಲ್ಲಿ ತುಂಬ ಮೇಲೆ ಕಾಣ್ತದೆ ಬೇರೆ ಎರಡು ತುದಿಗಳಲ್ಲಿ ಕೂಡ ಕೆಳಗಡೆ ಕಾಣ್ತದೆ ನಿಮ್ಮ ಮಸೂರ ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ತಗ್ಗಾಗಿ ಗುಂಡಿಯಾಗಿ ಕಾಣ್ತದೆ ಆಕಾಶ ಆಮೇಲೆ ನೀಲವಾಗಿ ನೀಲಿಯಾಗಿ ಕಾಣ್ತದೆ ಕತ್ತಲು ಕವಿದಿದ್ದಾಗ ಕಾಣ್ತದೆ ರಾತ್ರಿ ಹೊತ್ತು ಧೂಳು ಭರ್ತವಾಗಿದ್ದಾಗ ಕಾಣ್ತದೆ ಹಗಲ ಹೊತ್ತು ಅಥವಾ ಬೆಳಿಗ್ಗೆ ಸೂರ್ಯನ ಬಿಸಿಲು ಬರುವಾಗ ಇದೆಲ್ಲ ಕೂಡ ಆಕಾಶ ಗುಣ ದೋಷಗಳು ಅಂಥೇಳಿ ನಮ್ಮ ಭಾವನೆ ಆದರೆ ಆಕಾಶ ಇದೆಲ್ಲವನ್ನು ಹೊಂದಿರುವಂತೆ ತೋರಿದರೂ ಕೂಡ ನಿಜವಾಗಿ ಆಕಾಶಕ್ಕೆ ಆ ವಿಧವಾದ ಯಾವ ಗುಣಗಳು ಇಲ್ಲ ಆಕಾಶದಲ್ಲಿ ಧೂಳಿನ ಕಣಗಳು ಹಾರಾಡಬಹುದು ಸೂರ್ಯನ ಬೆಳಕು ಇರ್ಬೋದು ಕತ್ತಲೆಯೂ ಇರ್ಬೋದು ಆದರೆ ಅದು ಆಕಾಶದ ಗುಣ ಅಲ್ಲ ನೀಲಿ ಬಣ್ಣವೇ ನೀಲಿ ಬಣ್ಣ ಕಂಡಾಗಿ ಆಗುವಂಥದ್ದು ನಿಜವಾಗಿ ಅಲ್ಲಿ ನೀಲಿ ಬಣ್ಣ ಇಲ್ಲ ತನ್ನ ಮೇಲೆ ಆರೋಪಿಸಿದ ಗುಣ ದೋಷಗಳಿಂದ ವಸ್ತುವಿಗೆ ಯಾವ ವಿಧವಾದ ಬಾಧೆಯೂ ಇಲ್ಲ ಬದಲಾವಣೆಯೂ ಇಲ್ಲ ಉದಾಹರಣೆಗೆ ಒಬ್ಬನನ್ನು ನಿಂದಿಸ್ತಾರೆ ಯಾರೊಬ್ರು ಅವನು ಆ ತಪ್ಪನ್ನು ಮಾಡಲಿಲ್ಲ ಆದರೆ ಅವನನ್ನು ನಿಂದಿಸ್ತಾ ಇದ್ದಾರೆ ತನ್ನ ಮೇಲೆ ತಾನು ಮಾಡದೇ ಇರ್ತದಕ್ಕೆ ಇನ್ನೊಬ್ಬರು ನಿಂದಿಸಿದರೆ ಅದರಿಂದ ಅವನಿಗೇನು ಬಾಧೆಯಿಲ್ಲ ಯಾರಿಗೆ ನಿಂದಿಸಿದ ಅವನಿಗೇ ಬಾಧೆ ಯಾರು ನಿಂದಿಸಲು ಪಡ್ತಾನೆ ಆ ವ್ಯಕ್ತಿಯೇ ಅದನ್ನು ಮಾಡದಿದ್ದರೆ ಅವನಿಗೆ ಏನು ಬಾ ತೊಂದರೆ ಆಗ್ತದೆ ಇನ್ನೊಬ್ಬರು ಹೇಳುವುದು ಹೇಳಿ ಹೀಗೆ ತನ್ನ ಮೇಲೆ ಆರೋಪಿಸಿದಂತಹ ಗುಣ ದೋಷಗಳು ಯಾವುದಿದೆ ಅವುಗಳಿಂದ ವಸ್ತುವಿಗೆ ಯಾವ ವಿಧವಾದ ಬಾಧೆಯೂ ಇಲ್ಲ ನಿಜವಾಗಿ ಆ ಗುಣದೋಷಗಳು ಆ ವಸ್ತುವಿನಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ಅವನಿಗೆ ಅದನ್ನು ಹೇಳಿದರೂ ಕೂಡ ನಿನಗೆ ಇದೆ ಆ ದೋಷ ಇದೆ ಅಂತ ಹೇಳಿದರೂ ಕೂಡ ಯಾವ ಬಾಧಕ್ಕೆ ಇಲ್ಲ ನಾಯಿ ಬಗಳಿದರೆ ದೇವಲೋಕ ಹಾಳಾಗ್ತದೆ ದೇವಲೋಕ ದೇವಲೋಕವೂ ಆಗಿರ್ತದೆ ನಾಯಿ ಹೊಗಳಿತು ಅಂತೇಳಿ ದೇವಲೋಕ ಏನೂ ಹಾಳಾಗುವುದಿಲ್ಲ ಹಾಗೆ ಅದಕ್ಕೆ ಬದಲಾವಣೆಯೂ ಅಂತ ಹಾಗೆಯೇ ಇಲ್ಲಿ ನಿತ್ಯ ಶುದ್ಧನ ಅಂತ ಪರಮಾತ್ಮನ ಮೇಲೆ ನಾವು ದೇಹಾದಿಗಳ ಗುಣಗಳನ್ನು ಆರೋಪಿಸಿದರೆ ನಿತ್ಯ ಶುದ್ಧ ಅಂತ ಆತ್ಮನ ಮೇಲೆ ಪರಮಾತ್ಮ ಆತ್ಮ ಎರಡೂ ಒಂದೇ ದೇಹಾದಿ ಗುಣಗಳನ್ನು ಆರೋಪಿಸಿದಾಗ ಅದರಿಂದ ಯಾವ ವಿಧವಾದ ಚ್ಯುತಿಯು ಉಂಟಾಗೋದಿಲ್ಲ ಆತ್ಮ ಇರುವಾಗೆ ಇರ್ತದೆ ಆತ್ಮ ಹಾಗೆ ಹೀಗೆ ಪರಮಾತ್ಮ ಹಾಗೆ ಹೀಗೆ ಅಂತೇಳಿ ಯಾರು ಒಬ್ಬೊಬ್ಬರು ಅವರವರ ತಿಳುವಳಿಕೆ ಸರಿಯಾಗಿ ಅಜ್ಞಾನದಿಂದ ಏನೇನು ಹೇಳಿದರೂ ಅದು ಏನು ವ್ಯತ್ಯಾಸ ಆಗೋದಿಲ್ಲ ಇರುವಂಥದ್ದು ಇದ್ದಾಗೆ ಇರ್ತದೆ ಅನಂತವಾದ ಆಕಾಶವನ್ನು ದಿಟ್ಟಿಸಿದಾಗ ಅದು ನೀಲಿಯಂತೆ ಕಾಣುವುದು ನಮ್ಮ ದೃಷ್ಟಿದೋಷ ಮಾತ್ರ ಆಕಾಶ ಅನಂತ ಅಂತ್ಯವಿಲ್ಲದ್ದು ಹಾಗಾಗಿ ಅದು ಆ ರೀತಿ ಕಾಣುತ್ತದೆ ಹೊರತು ಅದು ಅದರ ಬಣ್ಣ ಅಲ್ಲ ಅದು ನಮ್ಮ ಜ್ಞಾನದ ದೋಷ ತಿಳಿವಳಿಕೆಯ ದೋಷ ಅಥವಾ ದೃಷ್ಟಿದೋಷ ನಮ್ಮ ದೃಷ್ಟಿಶಕ್ತಿ ಅಷ್ಟೇ ಇರೋದು ಅದರಿಂದ ಆಚೆ ನಮಗೆ ಕಾಣೋದಿಲ್ಲ ಅನಂತವಾದ ಆಕಾಶ ಹಾಗಾಗಿ ನಮಗೆ ಅಲ್ಲಿ ನೀಲಿ ಬಣ್ಣವಾಗಿ ತೋರ್ತದೆ ಅದರ ಮುಂದೆ ಕಾಣೋದಿಲ್ಲ ನಮಗೆ ನಮ್ಮ ದೃಷ್ಟಿಯ ವ್ಯಾಪ್ತಿ ಅಷ್ಟೇ ನಮ್ಮ ಇಂದ್ರಿಯದ ಶಕ್ತಿ ಪಾಠ ಅಷ್ಟೇ ಸಾಮರ್ಥ್ಯ ಹಾಗಾಗಿ ಅದು ನಮ್ಮ ಇಂದ್ರಿಯಗಳ ದೋಷವೇ ಹೊರತು ಆಕಾಶದ ದೋಷ ಅಲ್ಲ ಅಥವಾ ಆಕಾಶಕ್ಕೆ ಬಣ್ಣ ಬರುವುದೂ ನಾವು ಹೇಳಿತು ಅಂತೇಳಿ ಅದೇ ರೀತಿ ಆತ್ಮಕ್ಕೂ ಕೂಡ ಗುಣದೋಷಗಳು ಇಲ್ಲ ಗುಣದೋಷ ವರ್ಜಿತನು ಯಾರು ಆತ್ಮನು ಪರಮಾತ್ಮನು ಅಂಥೇಳಿ ಇಲ್ಲಿ ಬಹಳ ಸುಂದರವಾಗಿ ಸ್ವಾಮಿ ಚಿನ್ಮಯಾನಂದರು ಈ ಶಂಕರಾಚಾರ್ಯ ಈ ಒಂದು ಶ್ಲೋಕಕ್ಕೆ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಮುಂದಿನದನ್ನು ಅಂದರೆ ಇಪ್ಪತ್ತೆರಡನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಹರೇರಾಮ ಶ್ರೀ ಶಂಕರಾರ್ಪಿತ ಓಂ ತತ್ಸತ್